ಕಬ್ಬಿನೊಳಗೆ ಹ ರಸವಿದಂತನಿಗೆ ಹಬ್ಬಬಲ್ಲದೆ ಭಾಗ್ಯ ಯೌವನ ಮಬ್ಬಿನಲ್ಲಿ ಹರಿಸು ಚರಿತಾಮೃತವು ಲಭ್ಯವಾಗದು ಹರಿಪದಾಬ್ ಜದಿ ಹಬ್ಬಿದತಿ ಸದ್ಭಕ್ತಿ ರಸ ಉಂಡುಬ್ಬಿ ಕೊಬ್ಬಿ ಸುಖಾಬ್ಜಿಯೊಳಗೆ ಆಡುವವಾಗಲ್ಲದಲ್ಲಿ ಕಬ್ಬಿನೊಳಗಿರುವಂಥ ರಸವನ್ನು ಅಲ್ಲಿ ಇಲ್ಲದೆ ಇದ್ದವನು ಸವಿಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಹರಿಪಾದಕ ಮಲದಲ್ಲಿ ಹಬ್ಬಿರುವಂಥ ಅತ್ಯುತ್ತಮವಾಗಿರುವಂಥ ಭಕ್ತಿ ರಸವನ್ನು ಉಂಡು ಕೊಬ್ಬಿ ಸುಖ ಸಮೃದ್ಧದಲ್ಲಿ ಕ್ರೀಡೆ ಮಾಡುವವನಿಗೆ ಹೊರತು ಧನ ಯೌವನಗಳ ಮಬ್ಬಿನಲ್ಲಿ ಮೈಮರೆದವನಿಗೆ ಹರಿಕಥಾಮೃತ ಸಾರ ಸೊಗಸುವುದಿಲ್ಲ ಲಭ್ಯವಾಗುವುದಿಲ್ಲ ಹರಿಕಥಾಮೃತದ ಆಸ್ವಾದನೆಗೆ ಅರ್ಹತೆ ಏನು ಅನ್ನೋದು ಈ ಪದ್ಯದಲ್ಲಿ ಹೇಳ್ತಾರೆ ಹರಿಕಥಾಮೃತ ಅನಧಿಕಾರಿಗಳಿಗೆ ಎಂದೂ ರುಚಿಸೋದಿಲ್ಲ ಏನಿದ್ದರೂ ಅಧಿಕಾರಿಗಳಿಗೆ ಮಾತ್ರ ಇದರ ರುಚಿ ಅನುಭವಿಸೋದಕ್ಕೆ ಸಾಧ್ಯ ಅದಕ್ಕೆ ದುಷ್ಟಾಂತ ಕೊಡ್ತಾರೆ ಕಬ್ಬಿನ ರಸವನ್ನು ಸವಿ ಬೇಕು ಅಂತಾದರೆ ಅಲ್ಲಿಲ್ಲದೇ ಆಗೋದಿಲ್ಲ ಅದರಂತೆ ಭಾಗ್ಯ ಯೌವನಗಳ ಮೋಹದಲ್ಲಿ ಮೈಮರತವನಿಗೆ ಭಗವಂತರ ಕಥಾಮೃತ ಅನ್ನೋದು ಅದು ಅಮೃತವೇ ಆಗಿದ್ದರೂ ಕೂಡ ಅದು ರುಚಿಸೋದಿಲ್ಲ ಅಂದರೆ ವೈರಾಗ್ಯ ಇಲ್ಲದೇ ಇದ್ದವನಿಗೆ ಇಲ್ಲ ಅಂತ ಅರ್ಥ ಇದು ಬ್ರಹ್ಮಸೂತ್ರದ ಅಥ ಶಬ್ದದ ವಿವರಣೆ ಭುಕ್ತಿಗೆ ಹಸಿವು ಹೇಗೆ ಅವಶ್ಯಕವೋ ಅದೇ ರೀತಿಯಾಗಿ ಹರಿಭಕ್ತಿಗೆ ವೈರಾಗ್ಯ ಅನ್ನೋದು ಅತ್ಯಂತ ಮುಖ್ಯ ಅನ್ನೋದು ಪ್ರಮೇಯ ಇಲ್ಲಿ ವಿದಂತ ಅಂದ್ರೆ ಹಲ್ಲುಗಳು ಇಲ್ಲದೇ ಇದ್ದವನು ಅಂತ ದಂತ ಅಂದರೆ ಹಲ್ಲು ವಿದಂತ ಅಂದ್ರೆ ಹಲ್ಲು ಇಲ್ಲದೇ ಇದ್ದವನು ಪಿಬತ ಭಾಗವತ ರಸ ಮಲಯಂ ಇದನ್ನು ನಿತ್ಯ ನಿರಂತರವಾಗಿ ಕಲ್ಪ ಪ್ರಳಯ ಭಗವಂತನ ಕಥಾಮೃತ ಶ್ರವಣಾದಿಗಳನ್ನು ಮಾಡಲೇಬೇಕು ಈ ಕಬ್ಬಿನ ರಸ ವಿದಂತ ಈ ವಿಚಾರವನ್ನು ದೃಷ್ಟಾಂತವನ್ನು ಸಮನ್ವಯ ಚಂದ್ರಿಕಾದಲ್ಲಿ ವ್ಯಾಸರಾಜರು ದೃಷ್ಟಾಂತವನ್ನು ತಿಳಿಸ್ತಾರೆ ನಹಿ ಇಕ್ಷುಲೇಹನೇನೈವ ಜ್ಞಾತ ಇಕ್ಷುರಸೋಭವೇತ್ ಕಬ್ಬನ್ನು ಅಲ್ಲಿಲ್ಲದೇ ಇದ್ದವನಿಗೆ ತಿನ್ನು ಅಂತ ಕೊಟ್ಟರೆ ನಾಲಿಗೆಯಿಂದ ನೆಕ್ಕಿದರೆ ಅದರ ರಸವನ್ನು ಅನುಭವಿಸೋದಕ್ಕೆ ಸವಿಯೋದಕ್ಕೆ ಆಗೋಲ್ಲ ಹಲ್ಲಿನಿಂದ ಜಗಿದು ರಸವನ್ನು ಹೀರಬೇಕು ಅದೇ ರೀತಿಯಾಗಿ ಶಾಸ್ತ್ರ ಕಾವ್ಯವೂ ಕೂಡ ಲೌಕಿಕ ಶೃಂಗಾರ ಕಾವ್ಯದಂತೆ ಒಂದು ಸಲ ಓದಿದ ಮಾತ್ರಕ್ಕೆ ಅದರಲ್ಲಿ ರುಚಿ ಅನ್ನೋದು ಗೊತ್ತಾಗೋದಿಲ್ಲ ನಿರಂತರವಾಗಿ ಶ್ರವಣ ಮನನ ನಿರ್ದಿತ್ಯಾಸನಗಳಿಂದ ಅದನ್ನು ಅದನ್ನು ಸೇವಿಸಬೇಕು ಅದರ ರಸವನ್ನು ಹೀರಬೇಕು ಆಗ ಮಾತ್ರ ಹರಿಕಥಾಮೃತ ಅನ್ನೋದು ಲಭ್ಯ ಆಗತ್ತೆ ದೇವಲೋಕದ ಅಮೃತನೂ ಇದೇ ರೀತಿಯಾಗಿ ಕ್ಷೀರ ಸಮುದ್ರದಲ್ಲಿ ಅನಾಯಾಸವಾಗಿ ಸಿಗ್ತಾ ಇಲ್ಲ ದೈತ್ಯರೊಂದಿಗೆ ಸೇರಿ ಬಲವಾಗಿ ಅಮೃತ ಪತನವನ್ನು ಮಾಡಿ ಆಮೇಲೆ ಅಮೃತ ಪ್ರಾಪ್ತಿಯಾಯಿತು ಕಬ್ಬನ್ನು ಹಲ್ಲಿಂದ ಜಗುವ ಸಾಮರ್ಥ್ಯ ಇದ್ದರೆ ಮಾತ್ರ ಕಬ್ಬಿನ ಸಿಹಿ ಅನುಭವಕ್ಕೆ ಬರುತ್ತೆ ವಿಧಂತ ಅಂದರೆ ಅಲ್ಲಿ ಇಲ್ಲದೆ ಇದ್ದವನು ನಾಲಿಗೆಯಿಂದ ನೆಕ್ಕಿ ನೆಕ್ಕಿ ಇದರಲ್ಲಿ ರಸನೇ ಇಲ್ಲ ಅಂತಂದರೆ ಅದು ತಪ್ಪ್ಯಾರ್ದು ಹಲ್ಲಿ ಇಲ್ಲದೇ ಇದ್ದವನದು ತಪ್ಪು ರಸ ಅದರೊಳಗಿದೆ ಅದನ್ನು ಅನುಭವಿಸುವ ಯೋಗ್ಯತೆ ಅರ್ಹತೆ ಅನ್ನೋದು ಅವನಿಗೆ ಅಲ್ಲಿ ಇದ್ದವನಿಗೆ ಇಲ್ಲ ಅಂತ ಇನ್ನು ಭಾಗ್ಯ ಅಂದರೆ ಧನ ಅದರ ಜೊತೆಗೆ ಯೌವ್ವನವೂ ಸೇರಿದ್ರೆ ಮುಗದೇ ಹೋಯಿತು ಮನುಷ್ಯ ಮೈ ಮರೆತು ಬಿಡ್ತಾನೆ ಆದ್ದರಿಂದ ಏನು ಅನರ್ಥ ಅಂದರೆ ಹರಿಸುಚರಿತಾಮೃತ ಅವನಿಗೆ ಎಂದು ರುಚ್ಛೋದೇ ಇಲ್ಲ ಮೊದಲೇ ಮನಸ್ಸು ಚಂಚಲ ಸ್ಥಿರವಾಗಿ ಒಂದು ಕಡೆ ನಿಲ್ಲೋದಿಲ್ಲ ಅದರ ಜೊತೆಗೆ ಭಾಗ್ಯ ಅಂದರೆ ಸಂಪತ್ತು ಯೌವಾನ ಎರಡೂ ಸೇರಿದ್ರೆ ಇನ್ನೇನು ಹೇಳಬೇಕು ಸುಭಾಷಿತಕಾರ ಹೇಳಬಂತೆ ಮೊದಲೇ ಕೋತಿ ಅದಕ್ಕೆ ಕಳ್ಳು ಕುಡಿಸಿದ್ರೆ ಚೇಳು ಕುಟ್ಕಿದರೆ ಅದರ ಜೊತೆಗೆ ಪಿಶಾಚಿ ಆವೇಶವೂ ಬಂತು ಅಂತಾದರೆ ಹೇಗಾಯಿತು ಆ ರೀತಿಯಾಗಿ ಆಗತ್ತೆ ಭಾಗ್ಯ ಯೌವನ ಎರಡೂ ಸೇರಿದ್ರೆ ಅವನಿಗೆ ವಿಷಯ ಪದಾರ್ಥದಲ್ಲಿ ಮೈ ಮರೆತು ಹೋಗುತ್ತೆ ತನಗೆ ಸಮಾನರು ಯಾರೂ ಇಲ್ಲ ಅಂತ ಕೊಬ್ಬಿನಿಂದ ಉಬ್ಬಿ ಉಬ್ಬಿ ಮದ ಏರಿದ ಗಜದಂತೆ ಮನ ಬಂದಂತೂ ಅವನಿಗೆ ಭಗವಂತನ ಕಥಾಮೃತ ಅನ್ನೋದು ರುಚ್ಛೋದಿಲ್ಲ ಜೊತೆಗೆ ಯೌವನವೂ ಇದ್ದುಬಿಟ್ರೆ ತಾನೇ ಭೋಗ ಮಾಡಬೇಕು ಅಂತ ಇತರರನ್ನು ನಾಶಪಡಿಸ್ತಾನೆ ಹರಿಕಥಾಮೃತ ಅವನಿಗೆ ಒಣ ವೇದಾಂತ ಶುಷ್ಕತರ್ಕ ಅನ್ನೋ ರೀತಿಯಾಗಿ ಕಾಣುತ್ತೆ ಎಲ್ಲಿ ಭಗವಂತ ತಾನು ಸಾಕದಿಂದ ತನ್ನಲ್ಲಿರುವಂತಹ ಸಂಪತ್ತು ಮೇಲೆ ಅನುಭವಿಸೋಕ್ಕೆ ದೇಹದಲ್ಲಿರುವಂತ ಸಾಮರ್ಥ್ಯ ಯೌವ್ವನ ಅದರೊಳಗೆ ಮುಳುಗಿ ಹೋಗ್ತಾನೆ ಎಂದೂ ಕೂಡ ಭಗವಂತನ ಕಡೆಗೆ ಮನಸ್ಸು ಚಲಿಸೋದೇ ಇಲ್ಲ ಅದೇ ಭಗವಂತನ ಪಾದಕಮಲ ಸೇವೆಯಲ್ಲೇ ಭಕ್ತನಾದವನು ಸುಖ ಕಾಣ್ತಾನೆ ಅದರಲ್ಲೇ ಭಕ್ತಿರ ಸ ಉಂಡು ತೃಪ್ತನಾಗಿ ಬೇರೆ ಸು ಕಡೆ ಸುಖವನ್ನು ಅವನು ಹೋಗೋದೇ ಇಲ್ಲ ಒಂದು ಕ್ಷಣನೂ ಹರಿಕಥಾಮೃತವನ್ನು ಬಿಡೋದೇ ಇಲ್ಲ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇ ದಪಿಕ್ ಕೊಚಿತ ಅಂತ ಭಕ್ತ ಶ್ರವಣಾದಿಗಳಿಂದ ಸದಾ ಹರಿಭಕ್ತಿ ರಸವನ್ನು ಉಂಡ್ರೆ ಉಬ್ಬಿ ಕೊಬ್ಬಿ ಸುಖ ಸಮುದ್ರದಲ್ಲಿ ಸುಖವಾಗಿ ವಿಹಾರವನ್ನು ಅವನಿಗೆ ಲೋಕದಲ್ಲಿ ಎಲ್ಲವೂ ಕೂಡ ಭಗವನ್ಮಯವಾಗಿ ಕಾಣುತ್ತೆ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋನೋ ಉಂಡು ಉಣಿಸಿದ್ದೆಲ್ಲ ಯಜ್ಞವೆಂಬಾರೋ ಎಲ್ಲಿ ನೋಡಿದ್ರೂ ಆನಂದಮಯನಾದ ಪರಮಾತ್ಮನೇ ಕಣ್ಣಿ ಕಾಣ್ತಾನೆ ಕನ್ನಡಿ ನೋಡಿದರೆ ಅದು ಕಾಣೋದಿಲ್ಲ ಅದರಲ್ಲಿ ಮುಖವೇ ಕಾಣುತ್ತೆ ತತ್ತತ್ ಸ್ಥಾನದಲ್ಲಿ ತತ್ತದ್ರೂಪ ತನ್ನಾಮಕನಾಗಿ ಭಗವಂತನೇ ಇರೋದನ್ನ ಅವನು ನೋಡ್ತಾನೆ ಭಗವದ್ಭಕ್ತ ಆದ್ದರಿಂದ ಮನಸ್ಸು ಅವನನ್ನು ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ ಹರಿಕಥಾಮೃತ ಇಂಥ ಭಕ್ತನನ್ನು ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ ಇವನ ಕಡೆಗೇ ಹರ್ಕೊಂಡು ಬರತ್ತೆ ಹರಿಕಥಾಮೃತ ಸಾರ ಇವರಿಗಲ್ಲದೆ ಬೇರೆಯವರಿಗೆ ಹೇಗೂ ರುಚ್ಛೋದಿಲ್ಲ ಕಬ್ಬಿನೊಳಗಿನ ರಸ ಅಲ್ಲಿ ಇಲ್ಲದೇ ಇತ್ತು ಹೇಗೆ ಸವಿಯೋದಿಲ್ಲೋ ಅದೇ ರೀತಿಯಾಗಿ ಹರಿಪಾದ ಕಮಲದಲ್ಲಿ ಹಬ್ಬಿರುವಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಭಕ್ತಿ ರಸವನ್ನು ಉಂಡು ಕೊಬ್ಬಿ ಸುಖ ಸಮೋದ್ದದಲ್ಲಿ ವಿಹಾರ ಮಾಡುವವನಿಗೆ ಹೊರತು ಧನ ಸಂಪತ್ತು ಭಾಗ್ಯ ಯೌವನಗಳ ಮುಪ್ಪಿನಲ್ಲಿ ಮೈಮರೆದವನಿಗೆ ಎಂದೂ ಅದು ಪ್ರಾಪ್ತಿಯಾಗೋದಿಲ್ಲ ಅಂತ ತಿಳಿಸ್ತಾರೆ